ಸ್ನೇಹ ಪ್ರಿಯ ವೆಂಕಟನಾರಾಯಣ ಭಟ್ಟರು ಮುಳುಬಾಗಿಲು ವೆಂಕಟನಾರಾಯಣ ಭಟ್ಟರು ವೆಂಕಟರಾಮ ಭಟ್ಟರವರ ಜ್ಞಾತಿಗಳು ಮತ್ತು ಶಿಷ್ಯರು ಅವರಿಗೆ ಮಾತಿನಲ್ಲಿ ಕೊಂಚ ಉಗ್ಗು ನೆತ್ತಿ ಆದರೂ ಪೌರೋಹಿತ್ಯ ಕ್ರಿಯೆಗೆ ಅವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ಹೆಚ್ಚು ಆಧರಣೆ ನನ್ನ ಸಮವಯಸ್ಕರು ಮತ್ತು ಸ್ನೇಹಿತರು ನಾನು ಅವರನ್ನು ಮಾಮಾ ಎಂದು ಕರೆಯುತ್ತಿದ್ದೆ ಮೂರು ನಾಲ್ಕು ಮಂದಿ ಉಪಾಧ್ಯಾಯರುಗಳು ನನ್ನ ತಂದೆಯ ಮಿತ್ರವರ್ಗಕ್ಕೆ ಸೇರಿದವರು ಅಪ್ಪರ್ ಸೆಕೆಂಡರಿ ಪರೀಕ್ಷೆ ಪಂಡಿತ ಪರೀಕ್ಷೆ ಎಂಬ ವಿದ್ಯಾ ಇಲಾಖೆಯ ಪರೀಕ್ಷೆಗಳಿಗೆ ತಯಾರು ಮಾಡಿ ಕೊಡುತ್ತಿದ್ದರು ನಮ್ಮ ಮನೆಯ ಮುಂದಿನ ಕೈ ಸಾಲೆ ಬೇಸಿಗೆ ಕಾಲದಲ್ಲಿ ಈ ಮೂರು ನಾಲ್ಕು ಮಂದಿ ಆ ಜಗಳಿಗಳ ಮೇಲೆ ಕೊಂಚ ಕಾಲ ಓದುತ್ತಿದ್ದು ಆಮೇಲೆ ಮಲಗುತ್ತಿದ್ದರು ನನಗೆ ಸಂಸ್ಕೃತ ಕಾವ್ಯದ ಪ್ರಥಮ ಪರಿಚಯವಾದದ್ದು ಅವರ ಸಹ ಸಹವಾಸದಿಂದಲೇ ಶ್ರೀನಿವಾಸಪುರದ ಶೇಷಪ್ಪನವರು ಅತ್ತಿಗುಂಟೆ ಸುಬ್ಬರಾಯರು ಕುರ್ರಾಯ ಶ್ರೀನಿವಾಸರಾಯರು ಅವರಲ್ಲಿ ಮುಖ್ಯರು ಶ್ರೀನಿವಾಸರಾಯರೆಂಬುವರು ಕುಮಾರವ್ಯಾಸ ಭಾರತದ ಪದ್ಯಗಳನ್ನು ಹೇಳುವಲ್ಲಿ ಎಂದ ಕುರುರಾಯ ಬಂದ ಕುರುರಾಯ ಎಂಬ ಪದ್ಯಗಳನ್ನು ಹೇಳುವುದರಲ್ಲಿ ಉತ್ಸಾಹ ತೋರಿಸುತ್ತಿದ್ದರಂತೆ ಮತ್ತು ಆತ ಆಗಾಗ ಕುರುಗಳಿಂದ ಬಾಧೆ ಪಡುತ್ತಿದ್ದರಂತೆ ಈ ಎರಡು ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳೂ ಅವರಿಗೆ ಕುರುರಾಯ ಎಂದು ಹೆಸರಿಟ್ಟರು ಹಾಗೆ ಬಂದ ಕುರುರಾಯ ಎಂಬ ಬಿರುದು ಕಾಲಕ್ರಮದಲ್ಲಿ ಕುರುರಾಯ ರಸಾಯನ ಮೇಲೆ ಹೇಳಿದ ಮೂರು ನಾಲ್ಕು ಮಂದಿ ವಿದ್ಯಾರ್ಥಿಗಳು ಒಂದು ಹುಣ್ಣಿಮೆಯ ರಾತ್ರಿ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 ವೆಂಕಟನಾರಾಯಣ ಭಟ್ಟರು ಬಂದು ಬಿಡುವನ್ನುತ್ತಲೇ ಶೇಷಪ್ಪನವರು ಓಹೋ ಬಂದು ಬಿಡುತ್ತೇವೆ ಎಂದರು ಆಗ ನಾನು ಅದೇನೋ ವಿಶೇಷವಿರಬೇಕೆಂದು ಏನು ಮಾಮ ಏನು ಅದು ಎಂದು ಕೇಳಿದೆ ಅವರು ರಸಾಯನವೋ ರಸಾಯನ ಎಂದರು ರಸಾಯನದ ಮಾತು ಕೇಳಿದ ಮೇಲೆ ನನ್ನ ಅಲ್ಪ ಸ್ವಲ್ಪ ನಿದ್ದೆಯೂ ಹೋಯಿತು ಆದರೆ ನನ್ನನ್ನು ಕರೆಯಲಿಲ್ಲವೆಲ್ಲ ಆದದ್ದರಿಂದ ನಾನು ಉದಾಸೀನತೆಯನ್ನು ತೋರಿಸುವುದು ಉಚಿತವೆನಿಸಿತು ಅದಕ್ಕಾಗಿ ನಿದ್ದೆಯನ್ನು ನಟಿಸಿದೆ ಬೇಸಿಗೆಯಾದ್ದರಿಂದ ಕೊಂಚ ನಿದ್ದೆಯೂ ಕಣ್ಣಿಗೆ ಹತ್ತಿತ್ತು ಹದಿನೈದು ಇಪ್ಪತ್ತು ನಿಮಿಷವಾದ ಮೇಲೆ ಎಚ್ಚರವಾಯಿತು ಹೊರಗಡೆ ಹಾಲು ಚೆಲ್ಲಿದಂತೆ ಬೆಳದಿಂಗಳು ಹರಿದಿತ್ತು ಕಣ್ಣು ಬಿಟ್ಟು ನೋಡಿದೆ ಅಲ್ಲಿದ್ದ ಸ್ನೇಹಿತರೊಬ್ಬರು ಕಾಣಿಸಲಿಲ್ಲ ಕೂಗಿದೆ ಸದ್ದಿಲ್ಲ ವೆಂಕಟನಾರಾಯಣ ಭಟ್ಟರವರು ಕೊಟ್ಟಿದ್ದ ಆಹ್ವಾನ ಜ್ಞಾಪಕಕ್ಕೆ ಬಂದಿತು ನಾನು ಎದ್ದು ಮನೆಯ ಕಡೆ ಓಡಿದೆ ಅವರ ಮನೆಗೂ ನನ್ನ ಮನೆಗೂ ನೂರು ಗಜದಷ್ಟು ದೂರವಿರಬಹುದು ನಾನವರ ಮನೆಯೊಳಕ್ಕೆ ಹೋದಾಗ ನಡುಮನೆಯಲ್ಲಿ ಎಂಟು ಹತ್ತು ಮಂದಿ ಕುಳಿತಿದ್ದರು ನಾಲ್ಕು ಕಡೆ ನಾಲ್ಕು ಎಣ್ಣೆ ದೀಪಗಳು ಉರಿಯುತ್ತಿದ್ದವು ಪಶ್ಚಿಮದ ಕಡೆಯ ಗೋಡಿಗೆ ಹನಿಕೊಂಡಿದ ಆನಿಕೊಂಡಿದ್ದ ವರ ವರಗುದಿಂಬಿನ ಮುಂದೆ ಶೇಷಪ್ಪನವರು ಕುಳಿತಿದ್ದರು ಅವರ ಮುಂದೂಗಡೆ ಒಂದು ಸಣ್ಣ ಇಳಿದಾ ಮೇಜು ಅದರ ಮೇಲೆ ಒಂದು ದೊಡ್ಡ ಪುಸ್ತಕ ಅವರಿಗೆ ಓದಲು ಅನುಕೂಲಿಸುವಂತೆ ಎರಡು ಸಣ್ಣ ದೀಪಗಳು ಉದುಕಡ್ಡಿಯ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 ಎಲ್ಲರೂ ನಕ್ಕರು ಅಲ್ಲಿಂದ ಅನೇಕ ವರ್ಷ ಕಳೆದ ಮೇಲೆ ನನಗೆ ವೆಂಕಟನಾರಾಯಣ ಬಟ್ಟರ ಮನಸಿನ ಮರ್ಮ ಸ್ಪಷ್ಟವಾಯಿತು ಆ ರಾತ್ರಿ ಚಂದ್ರಗ್ರಹಣ ಗ್ರಹಣ ಸುಮಾರು ಒಂಬತ್ತು ಕೆ ಹಿಡಿದು ಹನ್ನೊಂದಕ್ಕೆ ಬಿಡುವುದು ಗ್ರಹಣ ಬಿಟ್ಟ ಮೇಲೆ ಬ್ರಾಹ್ಮಣರಾದವರು ಸ್ನಾನ ಮಾಡಿ ತರ್ಪಣ ಮಾಡಬೇಕಾದದ್ದು ದೇವಾರ್ಚನೆ ಮೊದಲಾದ ಶಾಸ್ತ್ರಕರ್ಮಗಳನ್ನು ನಡೆಸಬೇಕಾದದ್ದು ಆದದ್ದರಿಂದ ಆ ರಾತ್ರಿ ನಡುರಾತ್ರಿಯವರೆಗೂ ನಿದ್ರಿಸುವ ಹಾಗಿಲ್ಲ ಎರಡು ಗಂಟೆಗಳ ಬಿರುಡುವು ದೊರೆಯಿತು ಅದನ್ನು ಕಾವ್ಯವ್ಯಾಸಂಗದಲ್ಲಿ ಕಳೆಯಬೇಕೆಂಬುದು ವೆಂಕಟನಾರಾಯಣ ಭಟ್ಟರ ಮತ್ತು ಅವರ ಮಿತ್ರರ ಸಂಕಲ್ಪ ಕಾವ್ಯ ರಸಾಯನವೇ ರಸಾಯನ ಸರಸತೆ ಇದು ವೆಂಕಟನಾರಾಯಣ ಭಟ್ಟರ ಅಂತರಂಗಕ್ಕೆ ದೃಷ್ಟಾಂತ ವೆಂಕಟನಾರಾಯಣ ಭಟ್ಟರು ಸ್ನೇಹಪ್ರಿಯರು ಅವರು ಸರಸಿಗಳಾದದ್ದರಿಂದ ಯಾವಾಗಲೂ ನಾಲ್ಕು ಮಂದಿ ಸ್ನೇಹಿತರು ಅವರ ಜೊತೆಯಲ್ಲಿರುತ್ತಿದ್ದರು ವೆಂಕಟನಾರಾಯಣ ಭಟ್ಟರು ಪರಿಹಾಸನ ಶೀಲರು ಒಂದು ದಿನ ಒಬ್ಬ ಬುದ್ಧಿವಂತ ನೆನೆಸಿಕೊಂಡಿದ್ದ ಹುಡುಗನನ್ನು ಕರೆದು ಕೇಳಿದರು ಈ ಕಟ್ಟಿಗೆ ಹೇಗಿದೆ ಸೊಟ್ಟೆ ಹೋಗಿದೆ ನೆಟ್ಟಗಿದೆ ಎಂದು ಒಂದು ಮಾತನ್ನು ಹೇಳಬಾರದೇನಪ್ಪ ಅದು ನೆಟ್ಟಗಿಲ್ಲದೆ ಸೊಟ್ಟೆ ಹೋಗಿದೆ ಎಂದು ಹೇಳಿದೆನಲ್ಲ ಸೊಟ್ಟೆ ಹೋಗಿದ್ದರೆ ನೆಟ್ಟಗೆ ತಾನೆ ಇರಬೇಕು ಹೀಗೆ ಅವರ ಮಾತಿನಲ್ಲಿ ಚಮಸ್ಕಾರ ತುಂಬಿರುತ್ತಿತ್ತು ಕನ್ನಡ ತೆಲುಗು ಸಂಸ್ಕೃತ ಮೂರು ಭಾಷೆಗಳು ಅವರಿಗೆ ಚೆನ್ನಾಗಿ ಬರುತ್ತಿದ್ದವು ವೆಂಕಟ್ಯನಾರಾಯಣ ಭಟ್ಟರಿಗೆ ಸಂಸಾರ ಸುಖದ ಯೋಗ ಹೆಚ್ಚಾಗಿರಲಿಲ್ಲ ಅವರ ಕುಟುಂಬ ಅವರ ಸೋದರ ಮಾವನ ಮಗಳೇ ಆಕೆಯ ಸ್ವಭಾವ ಸಿಡುಕಿನದಾದ್ದರಿಂದಲೂ ಆಕೆ ತನ್ನ ತಂದೆ ತಾಯಿಗಳಿಗೆ ಏಕೈಕ ಪುತ್ರಿಯಾಗಿದ್ದರಿಂದಲೂ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 ಅವರ ಬಾರಿಗೆ ಜನ ಹೆಚ್ಚಾಗಿ ಬಂದು ಸಡಗರ ಪಡುವುದು ಗದ್ದಲ ಮಾಡುವುದು ಮನಸ್ಸಿಗೆ ಹೋಗುತ್ತಿರಲಿಲ್ಲ ಎಂದು ತೋರುತ್ತದೆ ಹಾಗೂ ಹೀಗೂ ಮಾಡಿಕೊಂಡು ಆಕೆ ತವರು ಮನೆಗೆ ಹೊರಟು ಹೋಗುತ್ತಿದ್ದಳು ಅಂಥ ಬಿಡು ದಿನಗಳಲ್ಲಿ ವೆಂಕಟನಾರಾಯಣ ಭಟ್ಟರ ಮನೆ ಸತ್ರವಾಗಿರುತ್ತಿತ್ತು ಆತ ತನ್ನ ತಂದೆ ಇಬ್ಬರು ಮೂವರು ಸ್ನೇಹಿತರು ಸೇರಿಕೊಂಡು ವಿಧ ವಿಧವಾದ ಅಡುಗೆಗಳನ್ನು ಮಾಡುತ್ತಿದ್ದರು ಯಾವುದೋ ದೇವರ ಹೆಸರನ್ನು ಹೇಳಿ ಆ ಪೂಜೆಯನ್ನು ಪೂಜೆಯ ನೋದಿಂದ ತಮ್ಮ ನಾಲಗೆ ಬೇಡಿದ ತಿಂಡಿಗಳನ್ನು ತಯಾರು ಮಾಡಿಕೊಂಡು ಸ್ನೇಹಿತರೆಲ್ಲ ಊಟ ಮಾಡುತ್ತಿದ್ದರು ಇದರಲ್ಲಿ ನನಗಿರುವ ಅನುಭವ ಎರಡು ಪದಾರ್ಥಗಳದ್ದು ಒಂದು ಅವಲಕ್ಕಿ ಇನ್ನೊಂದು ಹೆಸರು ಬೇಳೆ ಕೋಸಂಬರಿ ಆ ಕಾಲದಲ್ಲಿ ತೆಂಗಿನಕಾಯಿ ತುಂಬ ಅಗ್ಗ ಆಣೆಗೆ ಆರೋ ಎಂಟೋ ಸಿಕ್ಕುತ್ತಿತ್ತು ವೆಂಕಟನಾರಾಯಣ ಭಟ್ಟರು ಪುರೋಹಿತರಾಗಿದ್ದರಿಂದ ಕೊಳ್ಳಬೇಕಾಗಿಯೇ ಇರಲಿಲ್ಲ ಅವರ ಮನೆಯಲ್ಲಿ ಕುಟ್ಟಿದ ಅವಲಕ್ಕಿ ಹಂಡೆಗಳಲ್ಲಿ ತುಂಬಿರುತ್ತಿದ್ದರು ನೆನೆಸಿದ ಅವಲಕ್ಕಿ ಅದಕ್ಕೆ ಸಮನಾಗಿ ಕಾಯಿ ತುರಿ ಯಥೇಷ್ಟವಾಗಿ ಬೆಲ್ಲ ಏಲಕ್ಕಿಯ ಪರಿಮಳ ಇದು ಒಂದು ತರತಿಪು ಗೊಜ್ಜಿನ ಅವಲಕ್ಕಿ ಅದರಲ್ಲಿ ಕಾಯಿ ತುರಿ ಹುರಿದ ನೆಲಗಡಲೆ ಕಾಯಿ ಬೀಜ ಇದೊಂದು ತರತಿಪು ಮಾವಿನ ಹಣ್ಣು ಹಲಸಿನ ಹಣ್ಣು ಕಾಲದಲ್ಲಿ ಊಟ ಮಾಡುವಷ್ಟು ಸ್ವೀಕರಣೆ ಈ ಫಲಾಹಾರ ಪೂಜೆ ವೆಂಕಟನಾರಾಯಣ ಭಟ್ಟರವರ ಮನೆಯಲ್ಲಿ ವಾರಕ್ಕೊಮ್ಮೆಯಾದರೂ ನಡೆಯುವುದು ಅನಂತ ಚತುರ್ದಶಿ ಗಣೇಶ ಚೌತಿ ಮದಲಾದ ವ್ಯಾಜ್ಯಗಳಿಂದ ಲಾಡು ಚಿರೋಟಿಗಳ ಸಂತರ್ಪಣೆಗಳು ಆಗುವುದುಂಟು ಹೀಗೆ ಇಷ್ಟವಾದ ರುಚಿ ರುಚಿಯ ಭಕ್ಷ್ಯ ಭೋಜ್ಯಗಳು ಸರಸ ಕಾವ್ಯ ಸಂಗೀತ ನರ್ತನಗಳು ಇಂಥ ಸಂದೋಷಗಳಿಂದ ವೆಂಕಟನಾರಾಯಣ ಭಟ್ಟರು ತಮ್ಮ ಜೀವನವನ್ನು ತುಂಬಿಕೊಂಡಿದ್ದರು ವಿರಸ ಈಗ ಒಂದು ವಿಷಾದ ಪ್ರಕರಣ ವೆಂಕಟನಾರಾಯಣ ಭಟ್ಟರ ಹೆಂಡತಿ ಆಕೆಯ ಹೆಸರು ವೆಂಕಮ್ಮನವರೆಂದೋ ಏನೋ ಜ್ಞಾಪಕವಿಲ್ಲ ಒಂದು ವಿಚಿತ್ರವೆನಿಸುವ ಉಪಾಯವನ್ನು ಹಿಡಿದಳು ನಮ್ಮ ಮನೆಯ ದಕ್ಷಿಣ ಪಾರ್ಶ್ವಕ್ಕೆ ಒಂದು ರಸ್ತೆ ಅದರ ಮಗುಲಲ್ಲಿ ಕೊಪ್ಪಂ ವೈಶ್ಯರ ಸತ್ರ ದೊಡ್ಡದಾದ ಕಲ್ಲು ಕಟ್ಟಡ ಅದರಲ್ಲಿ ಒಂದು ಕೋಣೆಯಲ್ಲಿ ಆಕೆ ಬಿಡಾಡ ಬಿಡಾರ ಮಾಡಿ ದಿನದಿನವೂ ದೊಡ್ಡ ತಂಬಿಗೆ ಹಿಡಿದು ಉಂಚ ವೃತ್ತಿಗೆಂದು ನಾಲ್ಕು ಮನೆಗಳಿಗೆ ತಿರುಗಾಡಲು ಆರಂಭಿಸಿದರು ಆಮನೆಗಳವರು ಮನೆಗಳವರು ಇದೇ ನಮ್ಮ ನಿಮಗೆ ಬಂದಿರುವುದು ತಿರುಪೇ ಕೇಳುವುದಕ್ಕೆ ನಿಮ್ಮ ಯಜಮಾನರು ಮಹಾನುಭಾವರು ಅವರಿಗೇನು ಕಡಿಮೆ ಎಂದು ಕೇಳುವರು ಆಕೆ ನೀವೇ ಹೇಳಿ ನಮ್ಮ ಯಜಮಾನರಿಗೆ ಎನ್ನುವರು ಹೀಗೆ ವಿರಸಕ್ಕಿಟ್ಟುಕೊಂಡಿತ್ತು ವೆಂಕಟನಾರಾಯಣ ಭಟ್ಟರ ಸ್ನೇಹಿತರು ಗಂಡ ಹೆಂಡರಿಬ್ಬರಿಗೂ ಸಮಾಧಾನದ ಮಾತು ಹೇಳಿ ಆ ಸಂಸಾರವನ್ನು ಮತ್ತೆ ಒಟ್ಟುಗೂಡಿಸಬೇಕೆಂದು ಪ್ರಯತ್ನ ಮಾಡಿದರು ಅದು ಸಾರ್ಥಕವಾಗಲಿಲ್ಲ ಕಡೆಗೆ ಒಂದು ದಿನ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 ಸ್ವರ್ಣಕಾರ ಮುನಿಸ್ವಾಮಾಚಾರ್ಯರು ಅವರ ಬಳಿಗೆ ಹೋಗಿ ತೆಲುಗಿನಲ್ಲಿ ಹೇಳಿದರು ಏನಪ್ಪ ಇಂಥ ಸಮಯದಲ್ಲಿ ಹಾಡೆ ವೆಂಕಟನಾರಾಯಣ ಭಟ್ಟರು ಇನ್ನೇನು ಮಾಡಬೇಕೆಂದು ಹೇಳುತ್ತಿ ನಮಗಿಬ್ಬರಿಗೂ ಮದುವೆಯಾದ ದಿನದಿಂದ ಇಂದಿನವರೆಗೂ ನನ್ನಿಂದ ಅವಳು ಒಂದು ದಿನ ಸುಖ ಕಂಡದ್ದಿಲ್ಲ ಅವಳಿಂದ ನಾನು ಸುಖ ಕಂಡದ್ದಿಲ್ಲ ನಿತ್ಯರಗಳೇ ನಿತ್ಯ ಅವಳಿಗೆ ವಯಸ್ಸು ಐವತ್ತಾಯಿತು ನನಗೆ ಐವತ್ತಾರಾಯಿತು ಇನ್ನು ಬದುಕಿ ನನ್ನಿಂದ ಅವಳಾಗಲಿ ಅವಳಿಂದ ನಾನಾಗಲಿ ಪಡಬಹುದಾದ ಸುಖವೇನು ಸಾವು ಬಂದು ಅವಳಿಗೆ ಕಷ್ಟದಿಂದ ಬಿಡುಗಡೆಯಾಯಿತು ಇದನ್ನು ಕೇಳಿ ನನ್ನ ತಂದೆ ಇನ್ನೊಬ್ಬ ಅವರ ಸ್ನೇಹಿತ ಕಂದಾಚಾರದ ಶ್ರೀನಿವಾಸರಾಯರು ಮೊದಲಾದವರಿಗೆ ಕಣ್ಣು ಒದ್ದೆಯಾಯಿತು ಗುರುಗಳಾದ ವೆಂಕಟರಾಮ ಭಟ್ಟರು ಅವರ ಹತ್ತಿರಕ್ಕೆ ಬಂದು ಈಗ ಯಾರು ದುಃಖಪಟ್ಟು ಏನು ಪ್ರಯೋಜನ ಹೇಳಿದ ಮಾತನ್ನು ಇನ್ನೊಬ್ಬರು ಕೇಳದೆ ಹೋದರು ದೈವದ ಯೋಜನೆ ಹೀಗಾಗಿದ್ದರೆ ಅವರಿಬ್ಬರು ತಾನೇ ಏನು ಮಾಡಿಯಾರು ವಿದಿರ ಹೋ ಬಲವಾನಿತಿ ಮೇ ಮತಿಹಿ ಹೀಗೆಂದು ಮುಂದಿನ ಕೆಲಸಗಳಿಗೆ ಹೊರಟರು ಭಟ್ಟರ ರಾಜಕೀಯ ಚಿಂತನೆ ವೆಂಕಟನಾರಾಯಣ ಭಟ್ಟರು ಸುಬ್ಬಾ ಭಟ್ಟರು ನಾನು ಪ್ರತಿದಿನವೂ ಸಂಜೆ ಕಲಿತು ಒಟ್ಟಿಗೆ ಸೋಮೇಶ್ವರ ದೇವಾಲಯಕ್ಕೆ ಹೋಗುವುದು ಪದ್ಧತಿ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 ಡೆಮಾಕ್ರಸಿ ಅಥವಾ ಪ್ರಜಾ ರಾಜ್ಯ ಪದ್ಧತಿ ಸೋಷಿಯಲಿಸಂ ಅಥವಾ ಸಮಾಜ ಸಮಾಜ ಸ್ವಾಮ್ಯವಾದ ಇವೇ ಮೊದಲಾದ ನವನಾಗರಿಕತೆಯ ಮಾತುಗಳನ್ನು ಅಷ್ಟಿಷ್ಟು ನನಗೆ ತಿಳಿದಂತೆ ವಿವರಿಸಿದೆ ವೆಂಕಟನಾರಾಯಣ ಭಟ್ಟರ ನಡುವೆ ಒಂದು ಮಾತನ್ನು ಆಡದೆ ದಾರಿಯುದ್ದಕ್ಕೂ ನಾನು ಹೇಳಿದ್ದನ್ನು ಕೇಳುತ್ತ ನಡೆದರು ಗುಡಿಯನ್ನು ಸೇರಿ ಅಲ್ಲಿನ ತೀರ್ಥದ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 ಸೊಣ್ಣವಾಡಿಯ ಸೊನ್ನೇಗೌಡ ಇವರ ಮಾತನ್ನು ಯಾರಾದರೂ ನಿರಾಕರಿಸುತ್ತಾರೆಯೇ ಅವರನ್ನು ಎಲ್ಲರೂ ಗೌರವಿಸುವುದಿಲ್ಲವೇ ಕಾಷ್ಟಿ ಹೈದರ್ ಸಾಹೇಬರು ಹಾಜಿ ಮದಾ ಸಾಹೇಬರು ಸೈಯದ್ ಪಾಚಾಮಿಯಾ ಇವರನ್ನೆಲ್ಲ ನಾವು ಗೌರವಿಸುವುದಿಲ್ಲವೇ ಗೌರವಸ್ಥರು ಬುದ್ಧಿವಂತರು ರಾಜ್ಯವನ್ನು ನಡೆಸುವುದೆಂದರೆ ಅದು ಬೇಡವೆಂದು ಯಾರು ಹೇಳಿಯಾರು ಆದರೆ ನೀನು ಹೇಳುವ ದಾರಿ ಅದಲ್ಲ ಬಹುಜನ ಎನ್ನುತ್ತಿ ಅಧಿಕ ವರು ಎನ್ನುತ್ತಿ ಯಾವ ದೇಶದಲ್ಲಾದರೂ ಪ್ರಜೆಯಲ್ಲಿ ಅಧಿಕ ಸಂಖ್ಯೆಯವರು ಬುದ್ಧಿವಂತರು ನ್ಯಾಯನಿಷ್ಠರು ಆಗಿರುವುದುಂಟೆ ಪ್ರಜೆಯಲ್ಲಿ ಬಹುಮಂದಿ ಅಂಥವರಾದರೆ ಆಗ ರಾಜ್ಯವೇ ಬೇಕಾಗಿಲ್ಲವಲ್ಲ ಕೃತಯುಗದಲ್ಲಿ ಆಗಿತ್ತಂತೆ ನೈವದಂಡೋ ನ ದಾಂಡಿತ ದಾಂಡಿಕಃ ಈಗ ನೀನು ಹೇಳುವ ವಾದದಲ್ಲಿ ಅಂಥ ಕೃತಯುಗ ಬಂದೀತೆಂದು ಹೇಳುತ್ತೀಯ ಶೂದ್ರ ಎಂದರೆ ಮನಸ್ಸಿನಲ್ಲಿ ಸರ್ವದಾ ಶೋಕ ಪಡುತ್ತಿರುವವನು ಎಂದರ್ಥ ನನಗೆ ಇದಿಲ್ಲವಲ್ಲ ನನಗೆ ಅದಿಲ್ಲವಲ್ಲ ಅವನಿಗೆ ಹಾಗಾಯಿತಲ್ಲ ನನಗೆ ಹಾಗಾಗಲಿಲ್ಲವಲ್ಲ ಎಂದು ಆಶೆಗಳನ್ನು ಅಸೂಯೆಗಳನ್ನು ಅತಿಯಾಗಿ ಮಾಡಿಕೊಂಡು ಸಂಕಟ ಮನುಷ್ಯನು ಶೂದ್ರ ಅವನೇ ಕೃಪಣ ಅಂಥವರು ರಾಜ್ಯಾಧಿಕಾರವನ್ನು ವಹಿಸಿಕೊಂಡರೆ ಅವರು ತಮ್ಮ ತಮ್ಮ ಸ್ವಂತ ಕಾರ್ಯಗಳನ್ನು ನೋಡಿಕೊಂಡರು ರಾಜ್ಯವನ್ನು ನೋಡುವರೆ ಅದು ದೊಂಬಿಯ ಗದ್ದಲವಾಗಬಹುದು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 ಅವರು ಯುಕ್ತವಾಗುವುದೆಂಬುದನ್ನು ಕಲಿಯಬೇಕು ಪ್ರಜಾರಾಜ್ಯ ಪದ್ದತಿಯು ಇನ್ನೂ ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿಯೂ ಪರೀಕ್ಷಾವಸ್ಥೆಯಲ್ಲಿಯೇ ಉಳಿದುಕೊಂಡಿದೆ ಪ್ರಪಂಚ ಅನೇಕ ದೇಶಗಳಲ್ಲಿ ಪ್ರಜಾಪದ್ಧತಿ ತನ್ನ ಬಲವನ್ನು ಕೀರ್ತಿಯನ್ನು ಕಳೆದುಕೊಂಡಿದೆ ವೆಂಕಟನಾರಾಯಣ ಭಟ್ಟರಿಗೆ ಪ್ರತ್ಯುತ್ತರವು ಭವಿಷ್ಯದ ಗರ್ಭದಲ್ಲಿದೆ